ಇಪ್ಪತ್ನಾಲ್ಕು ಉಪನಯನದ ಸಂಭ್ರಮ ಚೈತ ಶುದ್ಧ ಪಂಚಮಿ ಗುರುವಾರ ಯಾಜ್ಞವಲ್ಕ್ಯನಿಗೆ ಉಪನಯನ ಕೇವಲ ಪಂಚಾಂಗದಿಂದ ವಯಸ್ಸು ಗೊತ್ತು ಮಾಡುವವರೆಲ್ಲರೂ ಇದೇನು ಮಗುವಿಗೆ ಐದು ವರ್ಷವೂ ಕೊಂಡಿ ಕೂಡ ತುಂಬಿಲ್ಲ ಅದರ ಬಾಯಲಿ ಮಂತ್ರಗಳು ಹೊರಟಾವೆ ಎಂದು ಮೊದಲಿಸಿದಂತೆ ಮೂದಲಿಸಿದಂತೆ ಮಾತನಾಡುವರು ಆದರೆ ಅವನನ್ನು ಕಣ್ಣಾರ ಕಂಡಿದ್ದವರು ಮಾತ್ರ ಅವನನ್ನು ನೋಡಿದರೆ ಎಂಟು ವರ್ಷದ ಹುರಿದನಂತಿದ್ದಾನೆ ಬಾಯಲಿ ಮಾತುಗಳು ಪಠಪಠನೆಯ ಅರಳು ಹುರಿಯುವಂತೆ ನುಡಿಯುತ್ತವೆ ಶೋಕಗಳನ್ನು ಅಷ್ಟು ಸ್ಫುಟವಾಗಿ ಹೇಳುವವನಿಗೆ ಮಂತ್ರಗಳದೇನು ಕಷ್ಟ ಎನ್ನುವರು ಜಾಯಂತಿಯು ಆಕೆಯ ಗಂಡ ಮಹಿದಾಸನು ಉಪನಯನ ಉಪನಯನದ ಆಹ್ವಾನವನ್ನು ಕಂಡು ಚಿಕಿತ್ರಾದರು ಮಹಿದಾಸನು ಏನೇನೋ ಕಾರ್ಯಂತರಗಳಿಂದ ಈಗ ಎರಡು ವರ್ಷಗಳಿಂದ ಮೊಮ್ಮಗನನ್ನು ನೋಡಿರಲಿಲ್ಲ ಜಯಂತಿಯು ಮಗನಿಗೆ ಮಗಳಿಗೆ ಹೇಳಿ ಕಳುಹಿಸಿದ್ದನ್ನು ಗಂಡನಿಗೆ ಹೇಳಿದರು ಹೋದ ವರ್ಷವೇ ಎಂದರೆ ಆ ಹಸು ಮಾಡಿದ ಮಾತಾಡಿದ ಪರಿ ಪ್ರಸಂಗ ಬಂದಿತ್ತಲ್ಲ ಅದರ ಮರುದಿವಸವೇ ಗರ್ಮ ಪಂಚಮದಲ್ಲಿ ಉಪನಯನವಾಗಬೇಕೆಂದು ಬುಡಿಲರು ಹೇಳಿದ್ದರಂತೆ ಅವರ ಮನೆಯಲ್ಲಿ ಅದರಲ್ಲಿಯೂ ನಿಮ್ಮ ಅಳಿಯರಿಗಂತೂ ಬುಡಿಲರ ಮಾತು ಅಂದರೆ ವೇದವಾಕ್ಯತಾನೆ ಎಂದರು ಮಹಿದಾಸರು ಬುಡಿಲರಂತಹವರು ಸಾವಿರಕ್ಕೊಬ್ಬರು ಸಿಕ್ಕುವುದು ಅಪರೂಪ ಅದರಿಂದ ಅವರು ಹಾಗೆ ಆಗಿರುವುದೇನು ಅತಿಶಯ ಎಂದು ಆ ಮಾತಿಗೆ ಸಮ್ಮತಿ ಹಾಕಿ ಹಾಗಾದರೆ ಯಾವತ್ತು ಹೊರಡುವುದು ಎಂದು ಕೇಳಿದನು ಜಾಯಂತಿ ನನ್ನನ್ನು ಕೇಳಿದರೆ ನೀವು ಯಾವತ್ತು ಗಾಡಿ ತಂದು ನಿಲ್ಲಿಸಿದರೆ ಆಗುತ್ತೆ ಎಂದಳು ಮಹಿದಾಸನು ಯೋಚಿಸಿ ಪಾಡ್ಯದ ದಿನ ಸ್ಥಾಲಿಪಾಕ ಮುಗಿಸಿಕೊಂಡು ಹೋಗೋಣ ಎಂದನು ಜಾಯಂತಿಯು ವೃದ್ಧರಿಗೆ ಮಾತ್ರ ಸಾಧ್ಯವಾದ ಉಸಿಮಿನಿಸಿನಿಂದ ಹಾಗೆ ಹೋಗಬೇಕಾದದ್ದು ತಾನೇ ಬರುವುದಿಲ್ಲ ಅಂತ ಹೇಳಿ ಕಳುಹಿಸಿ ಬಿಡುವುದು ಎಷ್ಟೋಕ್ಷೇಮ ಎಂದಳು ಮಹಿದಾಸನು ಈ ಬತ್ಸಿರು ಬತ್ಸಿಯ ಸಿದ್ಧವೇವಾಗಿರಲಿಲ್ಲ ಬತ್ಸಾತ್ನರಿಗೆ ಬತ್ಸ ಬತ್ ಯಾತ್ನೆಗೆ ಸಿದ್ಧವಾಗಿರಲಿಲ್ಲ ಹಾಗೆಂದೇನು ಹಾಗಂದೇನು ಎಂದನು ನೋಡಿ ತಿಳಿದವರಂತೆ ಮಾತನಾಡ್ತೀವಿ ನಾವು ಇಲ್ಲಿಂದ ಹೋದ ಮೇಲೆ ಎಷ್ಟು ಕಲ ಅಲ್ಲಿ ಎಷ್ಟು ಕೆಲಸವಿದೆ ಹಪ್ಪಳ ಸಂಡಿಗೆಗಳನ್ನು ಮಾಡಬೇಕು ಬಾಂಡಲಿ ಹಿಟ್ಟುಕೋಬೇಕು ಗುಂಡೆಗಳಾಗಬೇಕು ಇಷ್ಟು ಪರ್ವತದಷ್ಟು ಕೆಲಸ ಎತ್ತಿಕೊಂಡು ನಾವು ಪಾಠದ ದಿನ ಹೋದರೆ ನೋಡಿದವರು ನೋಡಿದವರಾರು ಏನೆಂದಾರು ಹೌದು ನೀನು ನನ್ನ ಮಗಳನ್ನು ಕುರಿತು ಯೋಚಿಸಿದೆ ಹೌದು ಇದೆಲ್ಲ ನೀನು ಹೋಗುವವರೆಗೂ ಆಲಂಬನೀ ಮಾಡುವುದಿಲ್ಲ ಹಾಗಾದರೆ ಹಾಗೆ ಮಾಡು ನಾಳೆ ದಶಮಿ ಸೋಮವಾರ ಊಟವಾದ ಮೇಲೆ ನೀವು ಹೊರಟು ಬಿಡು ನಾನು ಬಿದಿಕೆಗೆ ಬಂದು ಬಿಡುತ್ತೇನೆ ನಿಮ್ಮ ಮಾತಿಗೆ ಪ್ರತಿ ಇಲ್ಲ ಆದರೆ ನಾಳೆ ನೀವು ಜೊತೆಯಲ್ಲಿ ಬಂದು ನನ್ನನ್ನು ಅಲ್ಲಿ ಬಿಟ್ಟು ಅಳಿಯರೊಂದಿರೊಂದಿಗೆ ಅಳಿಯಂದಿರೊಂದಿಗೆ ಮಾತನಾಡಿಕೊಂಡು ಬಂದುಬಿಡಿ ಮತ್ತೆ ಬಿದಿಗೆಗೆ ಬರುವಂತೆ ಇದಕ್ಕೆ ನನಗೆ ಮಂಕು ಎನ್ನುವುದು ಅಷ್ಟು ತೋರ ಬೆಳವೆ ಏಕಾಂತವಾಗಿ ಗಾಡಿಯಲ್ಲಿ ವಿನೋದ ಮಾಡುವುದಕ್ಕೆ ಅವಕಾಶವಿರುತ್ತದೆಂದು ಆ ಮಾತಿನಿಂದ ಏನೋ ಅಸಮಾಧಾನಗೊಂಡಂತೆ ನಟಿಸುತ್ತಾ ವಯಸ್ಸಾದ ಮೇಲೂ ಇದೆ ಮಾತೆ ಎಂದಳು ಜಯಂತಿ ಮಹಿದಾಸನ್ನು ರೇಗಿಸುವಂತೆ ಮುಸ್ಲಿಮ್ಸ್ ನಗುತ್ತಾ ಕೆಲವು ಹಣ್ಣುಗಳು ದೋರೆ ಹಣ್ಣಾಗುವಾಗ ರುಚಿ ಕೆಲವು ಚೊಕ್ಕದಂತಹ ಗಿಡದ ಮೇಲೆ ಕುಳಿತಿದ್ದರೂ ಕೆಲವು ದಿನವಾಗಿ ಬಾಡಿದ್ದರೆ ರುಚಿ ಏನೋ ನಮ್ಮ ಪಾಲಿಗೆ ಚಕ್ವತ ಬಂದಿದೆ ಎಂದಳು ಆ ಹಾವಭಾವ ವಿನ್ಯಾಸಗಳು ದೇಹದ ಯಾವ ಯಾವುದೋ ಭಾಗಗಳನ್ನು ಚಕ್ವತಕ್ಕೆ ಹೋಲಿಸಿದಂತ ಆದರೆ ಅದು ಇಬ್ಬರಿಗೂ ಬೇಡವಾಗಿರಲಿಲ್ಲ ಜಾಯಂತಿ ಗಂಡನೊಡನೆ ದಶಮಿಯ ದಿನ ಮಗನ ಮನೆಗೆ ಬಂದಳು ತಾಯಿ ಬಂದಳು ಎಂದು ಮಗಳಿಗಾದ ಸಂಭ್ರಮ ಸಂತೋಷ ಅಷ್ಟಿಷ್ಟಲ್ಲ ತಾನು ತನ್ನ ಮಗನು ತಾಯಿ ತಂದೆಗಳಿಗೆ ನಮಸ್ಕಾರ ಮಾಡಿ ತನ್ನ ಗಂಡನನ್ನು ಕರೆದುಕೊಂಡು ಬಂದು ನಮಸ್ಕಾರ ಮಾಡಿಸಿದಳು ತಾಯಿಯನ್ನು ಬಚಲ ಮನೆಗೆ ಕರೆದೊಯ್ದು ನೀನು ಬಂದೆಯೋ ಇನ್ನು ಮುಂದೆ ಇನ್ನು ಮುಂಜಿ ನಿರಾಂತಕವಾಗಿ ನಡೆಯುತ್ತದೆ ಎಂದಳು ಕಾಲು ತೊಳೆದುಕೊಂಡು ಬಾ ಎಲ್ಲವನ್ನು ಹೇಳುತ್ತೇನೆ ಎಂದಳು ಅಷ್ಟರೊಳಗಾಗಿ ಯಾಜ್ಞವಲ್ಕಿಯನ್ನು ಓಡಿ ಬಂದನು ಅಮ್ಮ ಅಪ್ಪ ಬರ ಹೇಳಿದ್ರು ಬಾ ಎಂದನು ಆಲಂಬಿನಿಯು ಗಂಡನನ್ನು ನೋಡಲು ಮಗನ ಜೊತೆಗೆ ಹೋದಳು ಗಂಡನು ಮಾವನವರನ್ನು ತೋರಿಸಿ ಅವರು ಬಂದಿದ್ದಾರೆ ಎಷ್ಟು ಹುಟ್ಟಿದು ಹೊತ್ತಿನಲ್ಲಿ ಹೊಟ್ಟಿದ್ದೋ ಏನೋ ಮಡಿ ಸಿದ್ಧ ಮಾಡುವು ಎಂದನು ಆಲಂಬಿನಿಯು ಏಳಪಾಯ ಎಲ್ಲವೂ ಸಿದ್ಧವಾಗಿದೆಯೇ ಎಂದಳು ಆ ವೇಳೆಗೆ ಮಗನು ಹೋಗಿ ಒಂದು ತಂಬಿಗೆ ನೀರು ತಂದಿದ್ದನು ಮಹಿದಾಸನು ಏನಪ್ಪ ನಾವೇ ಕಾಲು ತೊಳೆಕೊಳ್ಳೋಣವೇ ನೀನೇ ತೊಳೆಯುತ್ತೀಯೋ ಎಂದು ಕೇಳಿದನು ಯಾಜ್ಞಿವಲ್ಕಿಯನು ತಂದೆಯನ್ನು ತೋರಿಸಿ ಅವರ ಅಪ್ಪನೇ ಆದರೆ ನಾನೇ ಮಾಡುತ್ತೇನೆ ಎಂದನು ದೇವರಾತನು ಆಗಬಹುದು ಎಂದನು ಮಹಿದಾಸನು ಕಾಲಿ ಜೋಡಿಸಿಕೊಂಡು ನಿಂತನು ಯಾಜ್ಞವರ್ಚನು ಭಕ್ತಿಯಿಂದ ತಾತನ ಪಾದಗಳನ್ನು ತೊಳೆದು ಅದನ್ನು ತಾಯಿ ತಂದೆಗಳಿಗೆ ಪ್ರೋಕ್ಷಿಸಿ ತಾನೂ ಆ ಭಕ್ತಿಯನ್ನು ಕಂಡು ಬಹುಮೆಚ್ಚಿಕೊಂಡು ಮಗನನ್ನು ಚೆನ್ನಾಗಿ ಬೆಳೆಸಿದ್ದೀರಿ ಇಷ್ಟು ಭಕ್ತಿ ಸಂಪನ್ನರಾಗಿರುವುದು ನಮ್ಮೆಲ್ಲರ ಭಾಗ್ಯವಿಶೇಷ ಎಂದು ಬಾಯಿತುಂಬ ಹೊಗಳಿದನು ಮಹಿದಾಸನು ಮರಿವಿಟ್ಟುಕೊಂಡು ಬಂದು ಮಾವನಿಗೆ ಅಳಿಯನ್ನು ಉಪಚಾರ ಪೂರ್ವಕವಾಗಿ ಪತ್ನಿ ಅಲ್ಪಹಾರವನ್ನು ಒಪ್ಪಿಸಿದನು ಆತನು ನಿಲ್ಲಲಿಲ್ಲ ಎಷ್ಟು ಹೇಳಿದನು ಕೇಳದೆ ಬಿಳಿಗೆಯ ದಿನ ಬರವೇನಲ್ಲ ಎಂದು ಹೊರಟು ಆಲಿಂಬಿ ನೀವು ದೇವರಾತನ ಮಗನೊಡನೆ ನಮಸ್ಕಾರ ಮಾಡಿ ಮನೆಯವರೆಲ್ಲರನ್ನು ಕರೆದು ತರಬೇಕು ಎಂದು ಭಿನ್ನವಹಿಸಿಕೊಂಡಳು ಆಲಿಂಬಿ ತಂದೆಯನ್ನು ಕಳಿಸಿ ಕಳಿಸಿ ಬಂದು ತಾಯಿಯನ್ನು ಸೇರಿದಳು ಅಮ್ಮ ನೀನು ಬಂದಿದ್ದರಿಂದ ಮುಂದಿಗೂ ನಿರಾಂತಕವಾಗಿ ನಡೆಯುವುದು ಕೇಳು ಮೊದಲನೆಯದು ಅರಮನೆಯ ವಿಚಾರ ಇಲ್ಲಿ ನೋಡುವ ಇವತ್ತು ಬೆಳಗ್ಗೆ ಈ ಸಾಮಾನುಗಳೆಲ್ಲ ಅರಮನೆಯಿಂದ ಬಂದವು ನೋಡು ನಾಲ್ಕು ಮೂಟೆ ಒಳ್ಳೆಯ ಸಣ್ಣ ಎರಡು ಮೂಟೆ ಗೋಧಿ ಎರಡು ಮೂಟೆ ಸಕ್ಕರೆ ಒಂದು ಮೂಟೆ ಬೆಲ್ಲ ನಾಲ್ಕು ದೊಡ್ಡ ಕೊಡಾಕ್ ತುಪ್ಪ ಇನ್ನು ಇದಕ್ಕೆ ಬೇಕಾಗುವ ಸಾಮಾನುಗಳು ಅಲ್ಲಿ ನೋಡು ಎನ್ನೆ ಎಂಟು ಕೂಡ ಇವೆಲ್ಲ ಯಾಕೆಗತ್ತೆ ಚೌಲ ಬಗ್ಗೆ ಮಕ್ಕಳಿಗೆ ಬ್ರಹ್ಮ ಭೋಜನದಲ್ಲಿ ಬ್ರಾಹ್ಮಣರಿಗೆ ಪಂಚಾನ್ನಗಳು ಪಂಚಭಕ್ಷಗಳು ಆಗಬೇಕಂತೆ ತುಪ್ಪವನ್ನು ದೊನ್ನೆಯಲ್ಲಿ ಬಡಿಸಬೇಕೆರದು ಮಿಳ್ಳಗಳಲ್ಲಿ ಬಡಿಸಕೂಡದಂತೆ ಅಂದು ವೈಶ್ವಾನರನ್ನು ತೃಪ್ತನಾಗಿ ತಮ್ಮೆಲ್ಲರನ್ನೂ ಹರಿಸುವಂತಾಗಬೇಕು ಎಂದು ರಾಜಾಜ್ಞೆ ಮೂರು ದಿನದಿಂದ ಇವರು ಬೇಕಾಗಿಲ್ಲ ಅಂತ ಭಾರ್ಗವರು ರಾಜಧಾನಿಯಲ್ಲಿ ಇದ್ದುಕೊಂಡು ರಾಜಾಜ್ಞೆಯನ್ನು ಮೀರುವುದು ತರವಲ್ಲ ನಿಮ್ಮ ಮಗ ಸರ್ವಜ್ಞನಾಗುತ್ತಾನೆ ಎಂದು ಬುಡಿಲವರು ಹೇಳಿದ್ದರಂತೆ ಬುಡಿದರ ಮಾತು ಎಂದರೆ ಅರಮನೆಯಲ್ಲಿ ಎಷ್ಟು ಗೌರವ ಬಂದಿರೋ ಆ ಸರ್ವಜ್ಞರಲ್ಲಿ ನಮ್ಮ ಕಣಕೆಯಿಂದ ಕಣಕೆಯಿಂದ ಅವರು ಕೊಡುವಾಗ ನಿಮ್ಮನ್ನೇನು ಅಡ್ಡಿ ಎಂದು ಚರ್ಚೆ ಮಾಡಿಕೊಂಡು ಒಪ್ಪಿಸಿದರು ಸರಿ ಒಂದು ಆಯ್ತೆ ಇದು ಆಯ್ತೆ ಇದು ಒಂದು ಆಯ್ತೆ ಸರಿಯಮ್ಮ ಕಂಬೋಲಿಯಾದ ಮರುದಿವ ಊರೊಕ್ಕಲಿಗೆಲ್ಲ ಸಮಾರಾಧನೆ ಆಗಬೇಕಂತೆ ಸರಿ ಇದೆಲ್ಲ ಹೊರಗಿನದು ಎನ್ನು ಈ ಮುಂಡಿ ಎನ್ನುವುದು ವೈದಿಕ ಕರ್ಮ ಏನೋ ಬುಡಿದು ಎಲ್ಲವನ್ನೂ ಮಾಡಿಕೊಂಡು ಹೋಗುವವರು ಆದರೂ ನಮ್ಮ ಹೆಂಗಸಿನ ಕರ್ಮಗಳು ಯಾವುದು ತಪ್ಪು ತಾನೆ ತಪ್ಪಿಸುವುದಕ್ಕಾದೀತು ಹೇಳು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇನ್ನಷ್ಟು ಇನ್ನೆಷ್ಟು ಮುಂಜಿ ಮಾಡಬೇಕು ಹೇಳು ಇದೊಂದು ಇದೊಂದು ಅದ್ದೂರಿಯಾಗಿ ಮಾಡಬೇಕು ಇನ್ನು ಹತ್ತು ವರ್ಷವಾದರೂ ಹೆಂಗಸರು ಗಂಡಸರು ಎಲ್ಲರೂ ಆ ಮುಂಜೆಯನ್ನು ನೆನೆಯುತ್ತಿರಬೇಕು ಹಾಗೆ ಮಾಡಬೇಕು ಅಂತ ಆಸೆ ನೋಡಮ್ಮ ನೀನು ಆಗಬಹುದು ಎಂದರೆ ಬಾಗಿನದ ಚಕ್ಕುಲಿ ಹೇಗಿರಬೇಕು ಗೊತ್ತೇ ಗಂಡಸರ ದಪ್ಪ ತಳಿಯವೂ ಹಿಡಿಯುವಂತಿರಬೇಕು ದೊಡ್ಡ ತಟ್ಟೆಯಲ್ಲಿ ಮುರಿದೇ ಮುರಿದೇ ಇಟ್ಟುಕೊಳ್ಳಲು ಕೊಳ್ಳೋಕೆ ಆಗಬಾರದು ಉಂಡೆನೂ ಹಾಗೇನೆ ತಲೆಗಾತ ಇರಬೇಕು ಉಂಡೆ ಏನಮ್ಮ ತಲೆ ತಲೆಗಾತಾ ಇರಬೇಕು ಉಂಡೆ ಏನಮ್ಮ ಆಲಮೀ ನಿಮ್ಮ ಮಗುಗಿಂತ ಹೆಚ್ಚಾಗಿ ತಾಯಿಯು ತಾಯಿಯ ಮಗುಲಲ್ಲಿ ಅಲ್ಲ ಮಡ್ಡಿ ಮಡಿಲಲ್ಲಿ ಕುಳಿತುಕೊಳ್ಳುವುದಕ್ಕೂ ಸಿದ್ಧರಾಗಿ ತನ್ನ ಆಶೋತ್ತರಗಳನ್ನು ಆ ದೂರಿನಲ್ಲಿ ಆ ದೂರಿಯ ವಿಚಾರದಲ್ಲಿ ತನ್ನ ಅಭಿಪ್ರಾಯವನ್ನು ಹೇಳಿಕೊಂಡಳು ಬರಬರುತ್ತಾ ಹತ್ತಿರಕ್ಕೆ ಬಂದ ಮಗಳನ್ನು ತಾಯಿಯು ನೇರವು ನಿವರಿಸುತ್ತಾ ಚಕ್ಳಿಯನ್ನೇನೋ ದೊಡ್ಡದಾಗಿ ಮಾಡಬಹುದು ಅದಕ್ಕೆ ತಟ್ಟೆ ಬಾಡಲಿ ಬೇಕೋ ಅಷ್ಟೇ ಉಂಡೇನೋ ನಮ್ಮ ಕೈ ಗಳತಕ್ಕೆ ಮಾಡಬಹುದು ಅದಕ್ಕಿಂತ ದೊಡ್ಡದಾಗಿ ಮಾಡೋದು ಹೇಗೆ ಸಾಧ್ಯ ಆಗಲಿ ಎಷ್ಟು ದೊಡ್ಡದಾಗಬಹುದು ಅಷ್ಟು ದೊಡ್ಡದಾಗಿ ಮಾಡೋಣ ಕಪ್ಪಳ ಸಂಡಿಗೆಯೋ ಎಂದಳು ಹಪ್ಪಳ ದೊಡ್ಡದಾಗಿರಬೇಕು ಸಂಡಿಗೆ ದಪ್ಪವಾಗಿರಬೇಕು ನೀನು ಕಟ್ಟೇ ಬಾಂಡಲಿ ಎಂದೇ ಅಲ್ಲ ಅದನ್ನೂ ಅಂತ ದೊಡ್ಡದನ್ನಾಗಿ ಮಾಡಿಸಿದ್ದೇನೆ ಒಂದು ಮೂಟೆ ಚಕ್ಕುಲಿ ಹಿಟ್ಟು ಎರಡು ಮೂಟೆ ಅರಳು ಎರಡು ಮೂಟೆ ಅವಲಕಿಪುರಿ ಅದಕ್ಕೆ ಬೇಕಾದ ಸಾಮಾನು ಒಂದು ಮೂಟೆ ಉದ್ದಿನ ಹಿಟ್ಟು ಮಂಗರವಲ್ಲಿ ಮಲ್ಲಿಗೆವಳ್ಳಿ ಎಲ್ಲ ತರಿಸಿಟ್ಟಿದ್ದೀನಿ ಎಲ್ಲ ಒಂದು ಸಲ ನೋಡಿಬಿಡು ಇನ್ನೇನು ಬೇಕೋ ಹೇಳು ಅದನ್ನು ತರಿಸುತ್ತೇನೆ ತಾಯಿ ಮಗಳು ಶೇಖರಿಸಿದ್ದ ಪದಾರ್ಥಗಳನ್ನು ನೋಡಲು ಹೊರಟರು